ಐರೋಪ್ಯರ ಕನ್ನಡ ಸೇವೆ ಕನ್ನಡ ಸಾಹಿತ್ಯ ಪುನರುಜ್ಜೀವನದ ಚರಿತ್ರೆಯಲ್ಲಿ ಅತಿ ಮುಖ್ಯವಾಗಿ ನಮ್ಮ ಸ್ಮರಣೆಗೆ ಬರಬೇಕಾದವರು ಕೆಲ ಮಂದಿ ಐರೋಪ್ಯರು ಪ್ರಾಚೀನ ಸಾಹಿತ್ಯ ರತ್ನಗಳನ್ನು ಮೊದಮೊದಲು ಬೆಳಕಿಗೆ ತಂದುಕೊಟ್ಟವರು ಈ ಐರೋಪ್ಯ ವಾಹನೀಯರು ಅವರ ಹೆಸರುಗಳಲ್ಲಿ ಮುಖ್ಯವಾದವು ರೀ ಕಿಟಲ್ ರೈಸ್ ಜೈಗ್ಲರ್ ಇವರಲ್ಲಿ ಕೆಲವರು ಕ್ರೈಸ್ತ ಮತ ಪ್ರಚಾರಕರಾಗಿ ಬಂದವರು ಇನ್ನು ಕೆಲವರು ಸರಕಾರದ ವಿದ್ಯಾ ಇಲಾಖೆಯ ಉದ್ಯೋಗಸ್ಥರಾಗಿ ಬಂದವರು ಕ್ರೈಸ್ತ ಮತ ಪ್ರಚಾರಕರಾಗಿ ಬಂದವರನ್ನು ನಾನು ತೆಗಳತಕ್ಕದ್ದಲ್ಲ ಅವರು ತಮ್ಮ ಮತದ ಮೇಲಣ ಅಭಿಮಾನದಿಂದ ಬಂದವರು ಸ್ವಮತ ಶ್ರದ್ಧೆ ಎಂಬ ಗುಣ ಎಲ್ಲರಲ್ಲಿಯೂ ಮಾನ್ಯವಾದದ್ದೇ ನಮಗೆ ನಮ್ಮ ಮತ ವಿಷಯದಲ್ಲಿ ವಿಶ್ವಾಸವಿರುವಂತೆ ಕ್ರೈಸ್ತರಿಗೆ ಅವರ ಮತದಲ್ಲಿ ವಿಶ್ವಾಸವಿರಬೇಕಾದದ್ದು ಯುಕ್ತ ಅವರ ಮತದಲ್ಲಿ ಭಗವದ್ ವಿಷಯದ ಪ್ರಚಾರವು ಭಕ್ತನಿಗಿರುವ ಒಂದು ಕರ್ತವ್ಯವೆಂದು ವಿಹಿತವಾಗಿದೆ ಹೀಗೆ ಕರ್ತವ್ಯ ದೃಷ್ಟಿಯಿಂದ ಬಂದ ಶ್ರದ್ದಾಳುಗಳು ರಿವ್ ಮೊದಲಾದವರು ರೆವರೆಂಡ್ ವಿಲಿಯಂ ರಿವ್ ಎಂಬಾತ ಅಂತ ಮಿಷನರಿ ಪ್ರಚಾರಕ ಆತ ಇಂಗ್ಲಿಷ್ ಕನ್ನಡ ನಿಘಂಟುವನ್ನು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಪ್ರಕಟಿಸಿದ ಬೇಸಲ್ ಮಿಷನ್ ಮೊದಮೊದಲ ಮಿಷನರಿಗಳು ಜರ್ಮನಿ ದೇಶದ ಬೇಸಲ್ ಎಂಬ ಸ್ಥಳದಿಂದ ಬಂದವರು ಆದ್ದರಿಂದಲೇ ಆ ಸಂಸ್ಥೆಗೆ ಬೇಸಲ್ ಮಿಷನ್ ಎಂಬ ಹೆಸರು ಈ ಮಿಷನಿನ ಕಾರ್ಯಕರ್ತರು ಮಹಾ ತೋರುತ್ತದೆ ಅವರು ಮಂಗಳೂರು ಪ್ರಾಂತದಲ್ಲಿ ನೆಲೆಸಿ ಅನೇಕ ಕೈಗಾರಿಕೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದರು ಮುದ್ರಣಾಲಯದ ಜೊತೆಗೆ ಅವರು ಪ್ರಾರಂಭ ಮಾಡಿದ ಇನ್ನೊಂದು ಕಸಬು ಮನೆಯ ಛಾವಣಿಗೆ ಹಾಸುವ ಹೆಚ್ಚಿನ ತಯಾರಿಕೆ ಇದನ್ನು ಈಗಲೂ ಮಂಗಳೂರು ಹೆಂಚು ಎಂದು ಕರೆಯುವುದು ವಾಡಿಕೆ ಮಂಗಳೂರಿನಲ್ಲಿ ಬೇಸಿಲ್ ಮಿಷನರಿಯವರು ಸ್ಥಾಪಿಸಿದ ಅಚ್ಚಿನ ಕಾರ್ಖಾನೆ ದೊಡ್ಡದು ಮತ್ತು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಪ್ರಸಿದ್ಧವಾದದ್ದು ಕನ್ನಡದ ಅಕ್ಷರದ ಮೊಳೆಗಳನ್ನು ಮೊದಲು ತಯಾರಿಸಿದವರು ಅವರು ಎಂದು ನಾನು ಕೇಳಿದ್ದೇನೆ ಅವರು ಈ ಅಕ್ಷರದ ಕೆಲಸವನ್ನು ಮೊದಲು ಮಾಡಿದರೆಂಬುದೊಂದೇ ಅವರ ವಿಶೇಷವಲ್ಲ ಅಕ್ಷರದ ರೂಪ ಗಾತ್ರಗಳಲ್ಲಿ ವಿಧಗಳನ್ನು ತಯಾರು ಅಕ್ಷರಗಳು ಕಣ್ಣಿಗೆ ಅಂದವಾಗಿ ಸ್ಫುಟವಾಗಿ ನಯವಾಗಿ ಕಾಣಿಸುತ್ತವೆ ಹೀಗೆ ಎಷ್ಟೋ ವರ್ಷಗಳ ಹಿಂದೆ ಅಚ್ಚಾದ ಕಿಟಲ್ ನಿಘಂಟುವನ್ನು ನೋಡಿದರೆ ಈ ಮಾತು ನಿದರ್ಶನಕ್ಕೆ ಬರುತ್ತದೆ ಹರಿರಾಮ್ ಮಿಸ್ಸರ್ ನಾನು ನೋಡಿರುವ ಒಂದು ಸಂಗತಿಯನ್ನು ಹೇಳಿದರೆ ಈ ಕಾಲದ ಜನಕ್ಕೆ ಅದು ಸೋಜಿಗವಾದೀತೋ ಏನು ಸಾವಿರದ ಒಂಬೈನೂರ ಬೆಂಗಳೂರು ಸಿಟಿ ಮಾರ್ಕೆಟಿನ ವಾಯವ್ಯ ದಿಕ್ಕಿನಲ್ಲಿ ಆ ಮಾರ್ಕೆಟಿನ ಭಾಗವಾಗಿದ್ದ ಒಂದು ಕಟ್ಟಡದಲ್ಲಿ ಹರಿರಾಮ್ ಮಿಸ್ಸರ್ ಎಂಬವರ ಅಚ್ಚಿನ ಕಾರ್ಖಾನೆ ಇತ್ತು ಒಕ್ಕಲಿಗರ ಸಂಘದ ಸ್ಥಾಪನೆಗೆ ಸಂಬಂಧಪಟ್ಟಿದ್ದ ಪ್ರಕಟಣೆಗಳು ಜಾಹೀರಾತುಗಳು ನೋಟಿಸು ವಗೈರೆ ಎಲ್ಲ ಅಚ್ಚಿನ ಕೆಲಸವು ಆ ಮಿಸ್ಸರ್ ಅವರ ಕಾರ್ಖಾನೆಯಲ್ಲಿ ನಡೆಯುತ್ತಿತ್ತು ಅಲ್ಲಿ ಕನ್ನಡ ತೆಲುಗು ಬಾಲಬಂದು ಇಂಗ್ಲಿಷ್ ಈ ನಾಲ್ಕು ಕುಲಿಪಿಗಳಲ್ಲಿಯೂ ಕೆಲಸ ನಡೆಯುತ್ತಿತ್ತು ಸಣ್ಣ ಗಾತ್ರದ ಮಳೆಗಳು ಈ ನಾಲ್ಕು ಕುಲಿಪಿಗಳಲ್ಲೂ ಇದ್ದವು ಅವುಗಳಲ್ಲಿ ಕನ್ನಡದ ಮಾತನ್ನು ನಾನು ಹೇಳುತ್ತೇನೆ ಇಂಗ್ಲಿಷ್ನಲ್ಲಿ ಯಾವ ಗಾತ್ರದ ಮಳೆಯನ್ನು ರುಬಿ ಟೈಪ್ ಎಂದು ಕರೆಯುತ್ತಾರೋ ಆ ಅತಿ ಸಣ್ಣ ಗಾತ್ರದ ಮಳೆ ಮಿಸ್ಸರ್ ಅವರಲ್ಲಿತ್ತು ನಾನು ಒಂದು ಸಾರಿ ಎಣಿಸಿ ನೋಡಿದೆ ಆ ಕಾಲದ ಒಂದು ಕಾಡಿನಲ್ಲಿ ಎಷ್ಟು ಪಂಕ್ತಿಗಳು ಹಿಡಿಸುತ್ತವೆಂದು ನನ್ನ ಜ್ಞಾಪಕ ಸುಮಾರು ಐವತ್ತಾರು ಪಂಕ್ತಿ ಹಿಡಿಸಿತೆಂದು ಅದು ಓದುವುದ ಓದುವುದೇನೋ ಕಷ್ಟ ಆದರೆ ಕೆಲವು ವಿಶೇಷ ಕಾರ್ಯಗಳಿಗೆ ಅಂತ ಸಣ್ಣ ಮೊಳೆ ಅವಶ್ಯಕ ಅಲ್ಲಿಂದ ನಾಲ್ಕೈದು ವರ್ಷ ಕಳೆದ ಮೇಲೆ ನಾವು ಎಂದರೆ ಮೈಸೂರು ಸ್ಟ್ಯಾಂಡರ್ಡ್ ಶ್ರೀನಿವಾಸ ಎಂಗಾರ್ ಒಂದು ಇಂಗ್ಲಿಷ್ ಕನ್ನಡ ನಿಘಂಟುವಿನ ಯೋಚನೆ ಮಾಡಿದೆವು ನಿಘಂಟುವಿಗೆ ತಕ್ಕದ್ದು ರುಬಿಟೈಪ್ ಆಗ ನಾನು ಹುಡುಕಿದೆ ಮಿಸರ್ ಅವರ ಮುದ್ರಣಾಲಯ ಆ ವೇಳೆಗೆ ಮುಚ್ಚಿ ಹೋಗಿತ್ತು ಆದ್ದರಿಂದ ನಾವು ಬೇರೆ ಟೈಪ್ ಮಾಡಿಸಬೇಕೆಂಬ ಹುಚ್ಚು ಆಲೋಚನೆಯಿಂದ ನಾನು ಮದರಾಸಿಗೆ ಹೋಗಿ ಅಲ್ಲಿ ಆರೆಂಟು ತಿಂಗಳು ಹೆಣಗಾಡಿದೆ ಇದು ಬೇರೆ ಕಥೆ ಮಿಶ್ರಾ ಪ್ರಸ್ತಾವ ಬಂದಾಗ ಇನ್ನೊಂದು ಮಾತು ಹೇಳಬೇಕೆನಿಸುತ್ತದೆ ಮಿಶ್ರಾ ಉತ್ತರ ಪ್ರದೇಶದ ಬ್ರಾಹ್ಮಣರು ವಿದ್ಯಾ ವಿನಯ ಸಂಪನ್ನರು ನಾನು ಅವರನ್ನು ನೋಡಿದ ಚೆನ್ನಾಗಿದೆ ಅವರ ಒಳ್ಳೆಯ ಕನ್ನಡ ಅವರು ಒಳ್ಳೆಯ ಕನ್ನಡ ಮಾತನಾಡುತ್ತಿದ್ದರು ಅವರ ನಂತರ ಅವರ ಮಕ್ಕಳು ಕೆಲವು ಕಾಲ ಅವರ ಅಚ್ಚಿನ ಕಾರ್ಖಾನೆಯನ್ನು ನಡೆಸಿದರು ಇವರು ಕೆಲಕಾಲಾ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದರೆಂದು ನನ್ನ ಜ್ಞಾಪಕ ಮಿಶ್ರಾ ಅವರ ಕಾರ್ಖಾನೆಯಲ್ಲಿ ಅಚ್ಚಾಗಿ ಪ್ರಕಟವಾದ ಗ್ರಂಥಗಳಲ್ಲಿ ಅತಿ ಮುಖ್ಯವಾದದ್ದು ಪರಾಶರ ಮಾಧವೀಯದ ಕನ್ನಡ ಅನುವಾದ ಇದು ದೊಡ್ಡ ಗಾತ್ರವುಳ್ಳ ಗ್ರಂಥ ಇದನ್ನು ಕನ್ನಡದಲ್ಲಿ ಬರೆದವರು ಚಂಚೋಳಿ ವೆಂಕಣ್ಣಾಚಾರ್ಯರೆಂದು ನನ್ನ ಜ್ಞಾಪಕ ಪ್ರಕಟಣೆಯ ವರ್ಷ ಸುಮಾರು ಸಾವಿರದ ಎಂಟುನೂರ ಎಂಬತ್ತೆರಡು ಎಂಬತ್ಮೂರು ಅಕ್ಷರಗಳು ಬೇಸಲ್ ಮಿಷನಿನವರು ತಯಾರು ಮಾಡಿದ್ದು ಕ್ರಿಶ್ಚಿಯನ್ ಮಿಷನ್ನರಿನವರು ಕನ್ನಡದಲ್ಲಿ ಕೆಲಸ ಮಾಡಿದ್ದು ಕನ್ನಡದ ಮೇಲಣ ಅಭಿಮಾನದಿಂದಲೇ ಅಥವಾ ಕ್ರೈಸ್ತ ಮತ ಮತದ ಮೇಲಣ ಅಭಿಮಾನದಿಂದಲೇ ಇದು ನನ್ನ ಮನಸ್ಸಿಗೆ ನಿರರ್ಥಕವಾದ ಪ್ರಶ್ನೆ ನಿರರ್ಥಕವೂ ಹೌದು ಅಸಂಗತವೂ ಹೌದು ಅವರ ಮನಸ್ಸಿನಲ್ಲಿ ಎರಡು ಅಭಿಮಾನಗಳು ಬೆರೆತಿದ್ದವೆಂದೇ ಇಟ್ಟುಕೊಳ್ಳೋಣ ಆದರೆ ಅವರು ಮಾಡಿದ ಕೆಲಸದಿಂದ ಪ್ರಯೋಜನ ಪಡೆದವರು ಯಾರೆಂಬ ವಿಷಯದಲ್ಲಿ ಎಲ್ಲಷ್ಟು ಸಂದೇಹಕ್ಕೂ ಅವಕಾಶವಿಲ್ಲ ಅವರು ಅಚ್ಚಿನ ಮಳೆಗಳನ್ನು ಅಂದು ತಯಾರು ಮಾಡಿದ ಿದ್ದರೆ ಕನ್ನಡ ಗ್ರಂಥ ಪ್ರಚಾರ ಎಷ್ಟೋ ಕಾಲ ಹಿಂದೆ ಬೀಳುತ್ತಿತ್ತು ಅದರಿಂದ ನಷ್ಟವಾಗುತ್ತಿದ್ದದ್ದು ಕನ್ನಡಿಗರಿಗೆ ಎಂಬುದು ಸ್ಪಷ್ಟವಾಗಿದೆ ಬೇಸಲ್ ಮಿಷನ್ನಿನ ತರುವಾಯ ಬಂದದ್ದು ವೆಸ್ಟ್ಲಿಯನ್ ಮಿಷನ್ ಪ್ರೆಸ್ ಈ ಪ್ರೆಸ್ಸಿನ ಅಕ್ಷರಗಳು ಸುಂದರವಾಗಿ ಜನಪ್ರಿಯವಾಗಿವೆ ಅಚ್ಚಿನ ಕಾರ್ಖಾನೆಯ ವಿಚಾರ ನಮಗೆ ಇಲ್ಲಿ ಪ್ರಾಸಂಗಿಕವಾಗಿ ಬಂದಿದೆ ನಮ್ಮ ಇಲ್ಲಿಯ ಮುಖ್ಯ ವಿಷಯ ಸಾಹಿತ್ಯ ಕಾರ್ಯ ಮುದ್ರಾಕ್ಷರ ಕಾರ್ಯ ಅದಕ್ಕೆ ಸಾಧನವಾದದ್ದು ಆದರಿಂದ ಸಾಧ್ಯವಾದದ್ದು ಗ್ರಂಥ ಪ್ರಕಟಣೆ ಕಿಟಲ್ ಸಾವಿರದ ಎಂಟುನೂರ ಬೇಸಲ್ ಮಿಷನ್ ಪ್ರೆಸ್ನ ಪ್ರಕಟಣೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ರೆವರೆಂಡ್ ಎಫ್ ಕಿಟ್ಟಲ್ ಅವರ ಕನ್ನಡ ಶಬ್ದ ಘೋಷ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಇವು ಈಗಲೂ ಪ್ರಮಾಣ ಗ್ರಂಥವಾಗಿದೆ ಕನ್ನಡದ ಮಹಾಕಾವ್ಯಗಳ ಪ್ರೌಢಪ್ರಯೋಗಗಳ ಜೊತೆಗೆ ಗಾದೆಗಳನ್ನು ಸಾಮಿಗಳನ್ನು ಉದಾಹರಣೆಯಾಗಿ ಕೊಟ್ಟು ಕನ್ನಡ ಶಬ್ದ ಸಂಪತ್ತಿನ ವಿವರಗಳನ್ನು ಈಗ ದೊರಕಿಸಿದೆ ಎಂಬ ವರ್ಷಗಳ ಹಿಂದೆ ಇಂಥ ಮಹಾಗ್ರಂಥವನ್ನು ರಚಿಸಲು ಮನಸ್ಸು ಮಾಡಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡು ಇಷ್ಟು ಸೊಗಸಾಗಿ ಪ್ರಮಾಣಭೂತವಾಗುವಂತೆ ಗ್ರಂಥ ರಚನೆ ಮಾಡಿದ ಕಿಟ್ಟಲ್ ಮಹಾಶಯರ ಭಾಷಾಭಿಮಾನವನ್ನು ವಿದ್ವತ್ತನ್ನು ವಿಚಕ್ಷಣೆಯನ್ನು ಎಷ್ಟು ಕೊಂಡಾಡಿದರೂ ಅದು ಸ್ವಲ್ಪವೇ ಆದಿತ್ತು ಕಿಟ್ಟಲ್ ಅವರು ಇತರ ಸಾಹಿತ್ಯ ಕಾರ್ಯವನ್ನು ಮಾಡಿದ್ದಾರೆ ಅನೇಕ ಪ್ರಾಚೀನ ಕನ್ನಡ ಗ್ರಂಥಗಳನ್ನು ಅಚ್ಚಿಗೆ ಸಿದ್ಧಪಡಿಸಿ ಸಂಪಾದನೆ ಮಾಡಿದ ಕೀರ್ತಿ ಅವರದಾಗಿದೆ ಪ್ರೊಫೆಸರ್ ಎಆರ್ ಕೃಷ್ಣಶಾಸ್ತ್ರಿಗಳವರು ಬಹು ಉತ್ಸಾಹದಿಂದ ಕಿಟ್ಟಲ್ ಅವರನ್ನು ಕುರಿತು ಒಂದು ಪ್ರಬಂಧ ಬರೆದಿದ್ದಾರೆ ಮತ್ತು ಕಿಟ್ಟಲ್ ಅವರ ಭಾವಚಿತ್ರವನ್ನು ಸಂಪಾದಿಸಿ ಅದನ್ನು ದೊಡ್ಡ ಆಕಾರದಲ್ಲಿ ಪ್ರತಿಮಾಡಿಸಿ ಅನಾವರಣ ಮಾಡಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಕಿಟ್ಟಲ್ ಅವರು ಸಂಪಾದಿಸಿದ ಸಾಹಿತ್ಯ ಗ್ರಂಥಗಳಲ್ಲಿ ಮುಖ್ಯವಾದವು ಕೇಶಿರಾಜನ ಶಬ್ದಮಣಿದರ್ಪಣ ಮತ್ತು ನಾಗವರ್ಮಣ ಚಂದೋಂ ಚಂದೋಂಬುದಿ ಇವುಗಳಲ್ಲಿ ವ್ಯಾಕರಣ ಗ್ರಂಥವಾದ ಶಬ್ದಮಣಿದರ್ಪಣವು ಪುನರ್ಮುದ್ರಿತವಾಗಿದೆ ಚಂದೋಂಬುದಿ ಪುನರ್ಮುದ್ರಣವಾಗಿರುವಂತೆ ನನಗೆ ತಿಳಿದು ಬಂದಿಲ್ಲ ಕಿಟ್ಟಲ್ ಅವರು ಕನ್ನಡ ವ್ಯಾಕರಣ ಗ್ರಂಥವೊಂದನ್ನು ಬರೆದಿದ್ದಾರೆ ಕರ್ನಾಟಕ ಕಾವ್ಯಮಾಲೆ ಎಂಬ ಕಾವ್ಯ ಸಂಕಲನವಲ್ಲೊಂದನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಮೂರನೆಯ ಆವೃತ್ತಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಜರ್ಮನಿಯ ಪ್ರಸಿದ್ಧ ಟ್ಯೂಬಿನ್ ಜೆನ್ ವಿಶ್ವವಿದ್ಯಾನಿಲಯವು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರೆವರೆಂಡ್ ಕಿಟಲ್ ಅವರಿಗೆ ಗೌರವಾರ್ಥ ಡಾಕ್ಟರೇಟ್ ಪ್ರಶಸ್ತಿಯನ್ನಿತ್ತು ಮೆಚ್ಚುಗೆ ತೋರಿಸಿತು ಗ್ಯಾರೆಟ್ ಜೈಗ್ಲರ್ ಜೆ ಗ್ಯಾರೆಟ್ ಎಂಬಾತನು ದೊಡ್ಡ ಕೆಲಸ ಮಾಡಿದವನು ಅವನು ಒಂದು ಇಂಗ್ಲಿಷ್ ಕನ್ನಡ ನಿಘಂಟನ್ನು ಸಾವಿರದ ಎಂಟುನೂರ ಮುಂಚೆಯೇ ಪ್ರಕಟಿಸಿದ್ದ ಈತನು ಸಂಪಾದಿಸಿದ ಕನ್ನಡ ಗ್ರಂಥಗಳಲ್ಲಿ ಮುಖ್ಯವಾದವು ಶಬ್ದಮಣಿದರ್ಪಣ ಸಾವಿರದ ಎಂಟುನೂರ ಪಂಚತಂತ್ರದ ಕಥೆಗಳು ವಾಗ್ವಿದಾಯಿನಿ ಇತನು ಹಿಂದೂ ದೇಶದ ಚರಿತ್ರೆಯೊಂದನ್ನು ಬರೆದಿರುವಂತೆ ನನ್ನ ಜ್ಞಾಪಕ ರೆವರೆಂಡ್ ಎಫ್ ಜೈಗ್ಲರ್ ಎಂಬಾತ ಇಂಗ್ಲಿಷ್ ಕನ್ನಡ ಶಬ್ದ ಕೋಶವನ್ನು ಸಾವಿರದ ಕನ್ನಡ ಇಂಗ್ಲಿಷ್ ಶಾಲಾ ನಿಘಂಟನ್ನು ರಚಿಸಿದ್ದಾನೆ ಆತನ ಕನ್ನಡ ವ್ಯಾಕರಣ ಗ್ರಂಥವು ಎರಡನೇ ಮುದ್ರಣ ಸಾವಿರದ ಮಾನ್ಯತೆ ಪಡೆದಿದೆ ಲೂಯಿ ರೈಸ್ ಸಾವಿರದ ಎಂಟುನೂರ ಮೂವತ್ತೇಳರಿಂದ ಇಪ್ಪತ್ತೇಳು ಬಿಎಲ್ ರೈಸ್ನ ಹೆಸರು ಪ್ರಖ್ಯಾತವಾದದ್ದು ಇತನು ಮೈಸೂರು ಸಂಸ್ಥಾನದ ಶಾಸನಗಳನ್ನೆಲ್ಲ ಪರಿಶೋಧಿಸಿ ಪ್ರಕಟಿಸಿದವನು ಆ ಶಾಸನ ಗ್ರಂಥಗಳು ಎಪಿಗ್ರಾಫಿಯ ಕರ್ನಾಟಿಕ ಎಂದು ಪ್ರಸಿದ್ಧವಾದವು ಹನ್ನೆರಡು ಬೃಹತ್ ಸಂಪುಟಗಳು ಈ ಶಾಸನ ಸಂಗ್ರಹ ಕಾರ್ಯದಲ್ಲಿ ರೈಸ್ ಸಾಹೇಬರು ಮೈಸೂರು ರಾಜ್ಯದ ಹಳ್ಳಿಹಳ್ಳಿಯನ್ನು ಸುತ್ತಿ ನೋಡಿದ್ದಾರಂತೆ ಈ ಕೆಲಸದಲ್ಲಿ ಅವರಿಗೆ ಸಹಾಯಕವಾಗಿದ್ದವರು ಆರ್ ನರಸಿಂಹಾಚಾರ್ಯರು ಆಚಾರ್ಯರಿಗೆ ಹಿಂದೆ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳೆಂಬುವರು ಬೇರೊಬ್ಬರು ಶಾಸನದ ಇಲಾಖೆಯ ಪಂಡಿತರಾಗಿದ್ದರು ರೈಸ್ ಅವರು ಮಾಡಿದ ಕೆಲಸ ಹಿಂದೂ ಪಂಡಿತರ ಸಹಾಯದಿಂದ ಆದದ್ದೆ. ಆದರೆ ನಮ್ಮ ಪಂಡಿತರು ಕೊಟ್ಟ ಸಹಾಯ ಕೇವಲ ಶಬ್ದಾರ್ಥಗಳ ಸಂಬಂಧದ್ದು ರೈಸ್ ಅವರು ಪಾಂಡಿತ್ಯದಲ್ಲಿ ಕಡಿಮೆಯಾದವರಲ್ಲ ಕರ್ನಾಟಕ ಭಾಷಾಭೂಷಣ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಶಬ್ದಾನುಶಾಸನ ಮೊದಲಾದ ಅನೇಕ ಶಾಸ್ತ್ರಗಂಥಗಳನ್ನು ರೈಸವರು ಪರಿಷ್ಕಾರಪಡಿಸಿ ಪ್ರಕಟಿಸಿದರು ನೃಪತುಂಗನ ಕವಿರಾಜಮಾರ್ಗವನ್ನು ಮೊದಲು ಪ್ರಕಟಿಸಿದವರು ಅವರೇ ಈ ಕಾರ್ಯದಲ್ಲಿ ಅವರಿಗೆ ಕೆಬಿಪಾಠಕ್ಕೆ ಎಂಬುವರು ನೆರವಾಗಿದ್ದರು ರೈಸವರು ಮಾಡಿದ ಇನ್ನೊಂದು ಮಹೋಪಕಾರದ ಕೆಲಸ ಮೈಸೂರು ಗೆಜೆಟಿಯರ್ ಎಂಬ ಇಂಗ್ಲಿಷ್ ಗ್ರಂಥ ಕನ್ನಡ ದೇಶದ ಚರಿತ್ರೆ ಭೂ ವಿವರಣೆ ಜನಸಂಖ್ಯೆ ಜಾತಿ ಕುಲಗಳ ವಿವರಣೆಗಳು ಮತಾಚಾರಗಳು ಭಾಷೆ ಮತ್ತು ಸಾಹಿತ್ಯ ಈ ನಾನಾ ಜನಜೀವನ ಶಾಖೆಗಳಲ್ಲಿ ರೈಸ್ ಗಮನಕ್ಕೆ ಬಾರದಿದ್ದ ಅಂಶ ಇಲ್ಲ ಮತ್ತು ಎಲ್ಲಾ ಅಂಶಗಳನ್ನೂ ಅವರು ವಿಶಾಲವಾಗಿಯೂ ಪ್ರಮಾಣವತ್ತ ಹಾಗೆಯೇ ಸಂಗ್ರಹವಾಗಿಯೂ ಹೇಳಿದ್ದಾರೆ ಅವರು ಅವರ ಇಂಗ್ಲಿಷ್ ಶೈಲಿ ಸುಂದರವಾದದ್ದು ರೈಸ್ ಪ್ರಾಕಾವ್ಯ ಮಾಲಿಕೆ ಎಂಬ ಕನ್ನಡ ಕಾವ್ಯ ಸಂಕಲನವನ್ನು ಪ್ರಕಾಶಪಡಿಸಿದರು ಅದು ಹೀಗಿಗೂ ಅಮೂಲ್ಯವಾದ ಗ್ರಂಥ ಆದರೆ ಅದರ ಪ್ರತಿಗಳು ದುರ್ಬಲವಾಗಿವೆ ಬಹುಶಃ ಈ ಪ್ರಾಕಾವ್ಯ ಮಾಲಿಕೆಯನ್ನು ಮಾದರಿಯಾಗಿರಿಸಿಕೊಂಡೆ ಎಸ್ ಜಿ ನರಸಿಂಹಾಚಾರ್ಯರು ಪದ್ಯಾಸಾರವನ್ನು ರಚಿಸಿರಬೇಕೆಂದು ನನಗೆ ತೋರುತ್ತದೆ ಪ್ರಾಕ್ಕಾವ್ಯ ಮಾಲಿಕೆಯಲ್ಲಿ ಕನ್ನಡ ಕಾವ್ಯದ ನಾನಾ ಪದರಗಳ ಮಾದರಿಗಳನ್ನು ಕಾಣಬಹುದು ನೀತಿಪದ್ಯಗಳು ವರ್ಣನೆ ಕಥಾಭಾಗ ದ್ವಿಪದಿ ತ್ರಿಪದಿ ಚೌಪದಿ ಷಟ್ಪದಿ ದಾಸರ ಪದಗಳು ಕಂದಪದ್ಯ ವೃತ್ತಗಳು ಈ ನಾನಾ ವಿಧದ ಸಾಹಿತ್ಯದಿಂದಲೂ ಮಾದರಿಗಳನ್ನು ಆರಿಸಿ ಆರಿಸಿಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ ಗ್ರಂಥದ ಕಡೆಯ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳ ಕವನದ ಮಾದರಿಗಳನ್ನು ಕೊಟ್ಟಿದ್ದಾರೆ ಅವು ಒಂದು ವಿಶೇಷ ನಮೂನೆಯು ಹೇಳಿರಿ ಕೇಳಿರಿ ಸ್ತೋತ್ರಕ್ಕೆ ಪಾತ್ರಕ್ಕೆ ಹೀಗೆ ಇದನ್ನು ಆಂಗ್ಲೀಕೃತ ಕನ್ನಡವೆನ್ನಬಹುದು ಇದನ್ನು ನೋಡಿ ಯಾರು ನಗತಕ್ಕದ್ದಲ್ಲ ಹುಟ್ಟು ಕನ್ನಡಿಗರಲ್ಲದವರು ಇಂಗ್ಲಿಷ್ ದೇವತಾ ಸ್ತೋತ್ರಗಳಲ್ಲಿರುವ ಭಾವಗಳನ್ನು ಕನ್ನಡಕ್ಕೆ ತರಬೇಕೆಂಬ ಪ್ರಯತ್ನ ಅದು ಕನ್ನಡದ ಸಂಪ್ರದಾಯ ಮರ್ಯಾದೆಗಳಿಗೆ ಅದು ಹೊಂದಿಕೊಳ್ಳದಿದ್ದರೂ ಒಂದು ಒಳ್ಳೆಯ ಪ್ರಯತ್ನವೆಂದು ಅದನ್ನು ಭಾವಿಸಿ ಗೌರವಿಸಬಹುದು ಒಂದು ಪ್ರಸಂಗ ಈ ಸಂದರ್ಭದಲ್ಲಿ ಆರ್ ನರಸಿಂಹಾಚಾರ್ಯರು ಹೇಳುತ್ತಿದ್ದ ಒಂದು ಕತೆ ಜ್ಞಾಪಕಕ್ಕೆ ಬರುತ್ತದೆ ಕ್ರೈಸ್ತ ಮಿಷನರಿಗಳು ಇಂಗ್ಲಿಷ್ ಬೈಬಲ್ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದರಷ್ಟೇ ಅದನ್ನು ಪುನಃ ಪರಿಷ್ಕಾರ ಮಾಡಬೇಕೆಂದು ಅವರು ಆಲೋಚಿಸಿ ಅದಕ್ಕಾಗಿ ಒಂದು ಸಣ್ಣ ಸಮಿತಿಯನ್ನು ನಿಯಮಿಸಿದರು ಆ ಸಮಿತಿಯಲ್ಲಿ ರೆವರಂಡ್ ಸಾಡೆ ರೆವರಂಡ್ ಗೆಲೀಫರ್ಡ್ ಮೊದಲಾದ ಐರೋಪ್ಯರು ಐದು ಮಂದಿ ಇದ್ದರಂತೆ ಹಿಂದೂ ವಿದ್ವಾಂಸರು ಇಬ್ಬರು ಕರಿಬಸವ ಶಾಸ್ತ್ರಿಗಳು ಅಯ್ಯ ಶಾಸ್ತ್ರಿಗಳು ಈ ಸಮಿತಿಯು ನೀಲಗಿರಿಯಲ್ಲೋ ನಂದಿಯಲೋ ಸಭೆ ಸೇರಿ ಕೆಲಸ ಮಾಡುತ್ತಿತ್ತು ಇದಕ್ಕಾಗಿ ಸದಸ್ಯರಿಗೆ ತಗಲುವ ಪ್ರಯಾಣದ ವೆಚ್ಚ ಭತ್ತ ಕೊಡುವ ಏರ್ಪಾಟಿತ್ತು ಇಂಥ ಸಭೆಯೊಂದು ಸೇರಿ ಹಿಂತಿರುಗಿದ ಬಳಿಕ ಒಂದು ಸಲ ನರಸಿಂಹಾಚಾರ್ಯರು ಕರಿಬಸವ ಶಾಸ್ತ್ರಿಗಳವರನ್ನು ವಿಚಾರಿಸಿದರಂತೆ ಕೆಲಸ ಹೇಗೆ ನಡೆಯುತ್ತಿದೆ ಬಿಡಿಯ ಜನಕ್ಕೂ ನಮಗೂ ಆಗಾಗ ತಕರಾರು ಬರುತ್ತದೆ ಇಂಗ್ಲಿಶಿನ ಯಾವುದೋ ವಾಕ್ಯವನ್ನು ಅವರು ಅವನು ಬುದ್ಧಿಯನ್ನು ಹೊಂದಿದ್ದಾನೆ ಎಂಬೀ ರೀತಿಯಾಗಿ ತರ್ಜುಮೆ ಮಾಡಿದ್ದರು ನಾವು ಇದು ಕನ್ನಡದ ಪದ್ಧತಿಯಲ್ಲ ಎಂದು ಹೇಳಿದರೆ ಸಮಿತಿ ಅಧ್ಯಕ್ಷರು ಹಾಗಾದರೆ ಕೈಯೆತ್ತಿ ಎನ್ನುವರು ಬಿಡಿಯವರು ಕೈ ಎತ್ತಿದರು ನಮ್ಮದು ಕಾಲೆತ್ತಿದು ಇದು ಸ್ವಾಮಿ ಸಭಾಕಾರ್ಯ